ನಂಬರ್ ಫೋರ್ಟಿ ಫೋರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಬನ್ನಿ ನಮಸ್ಕಾರ ಬನ್ನಿ ಏನ್ ಸಮಾಚಾರ ಹೇಗ ಓದ್ತಾ ಇದ್ದೀರಿ ಏನ್ ಸಮಾಚಾರ ಹೇಗ್ ಓದ್ತಾ ಇದ್ದೀರಿ ಚೆನ್ನಾಗಿ ಓದ್ತಾ ಇದ್ದೀವಿ ಸರ್ ಚೆನ್ನಾಗಿ ಓದ್ತಾ ಇದೀವಿ ಸರ್ ಆದ್ರೂ ಹೊಸ ಭಾಷೆ ಕಲಿಯೋದ್ ಕಷ್ಟ ಆಗ್ತಾ ಇದೆ ಆದ್ರೂ ಹೊಸ ಭಾಷೆ ಕಲಿಯೋದ್ ಕಷ್ಟ ಆಗ್ತಾ ಇದೆ ಹೌದು ಆದ್ರೆ ನೀವು ಹೆಚ್ಚಿಗೆ ಗಮನ ಕೊಟ್ಟು ಹೌದು ಆದ್ರೆ ನೀವು ಹೆಚ್ಚಿಗೆ ಗಮನ ಕೊಟ್ಟು ಓದ್ಬೇಕು ಸಹ ಅಭ್ಯಾಸ ಮಾಡ್ಬೇಕು ಮಾತನಾಡೋದನ್ನು ಸಹ ಅಭ್ಯಾಸ ಮಾಡ್ಬೇಕು ಬರೆಯೋದೆಲ್ಲ ಚೆನ್ನಾಗಿ ಬರತ್ತಾ ಬರಿಯೋದೆಲ್ಲ ಚೆನ್ನಾಗಿ ಬರತ್ತೆ ಮಾತಾಡೋದೇ ಕಷ್ಟ ಆದ್ರೆ ಮಾತಾಡೋದೇ ಕಷ್ಟ ನೋಡಿ ನೀವು ಮಾತನಾಡೋದನ್ನ ಕಲಿಯೋದೇ ಬಹಳ ಮುಖ್ಯ ನೋಡಿ ನೀವು ಮಾತನಾಡೋದನ್ನ ಕಲಿಯೋದೇ ಬಹಳ ಮುಖ್ಯ ನಿಮ್ಮ ಹಾಸ್ಟೆಲ್ನಲ್ಲಿ ಕನ್ನಡ ಮಾತನಾಡುವವರ ಜೊತೆ ಯಾವಾಗ್ಲೂ ಕನ್ನಡದಲ್ಲೇ ಮಾತಾಡಿ ನಿಮ್ಮ ಹಾಸ್ಟೆಲ್ನಲ್ಲಿ ಕನ್ನಡ ಮಾತನಾಡುವವರ ಜೊತೆ ಯಾವಾಗ್ಲೂ ಕನ್ನಡದಲ್ಲೇ ಮಾತಾಡಿ ಅಲ್ಲಿ ಯಾರು ಕನ್ನಡದಲ್ಲಿ ಮಾತಾಡೋ ಅಲ್ಲಿ ಯಾರು ಕನ್ನಡದಲ್ಲಿ ಮಾತಾಡೋರು ಇಲ್ವಾ ಇದಾರ ಸರ್ ಇದಾರ್ ಸರ್ ಒಂದ್ ಐದಾರ್ ಜನ ಕರ್ನಾಟಕದಿಂದ ಬಂದಿರುವವರು ಇದಾರೆ ಒಂದ್ ಐದಾರು ಜನ ಕರ್ನಾಟಕದಿಂದ ಬಂದಿರುವವರು ಇದ್ದಾರೆ ರೂಮ್ ಗುಡಿಸುವವಳೊಬ್ಳು ಹೆಂಗ್ಸಿದಾಳೆ ರೂಮ್ ಗುಡಿಸುವವಳೊಬ್ಳು ಹೆಂಗ್ಸಿದ್ದಾಳೆ ಹಾಸ್ಟೆಲ್ ನೋಡಿಕೊಳ್ಳುವನೊಬ್ಬ ಜವಾನ ಇದ್ದಾನೆ ಹಾಸ್ಟೆಲ್ ನೋಡಿಕೊಳ್ಳುವ ಇದಾದ್ರೆ ಅವ್ರ ಜೊತೆ ಮಾತಾಡಿ ಹಾಗಾದ್ರೆ ಅವ್ರ ಜೊತೆ ಮಾತಾಡಿ ಆಮೇಲೆ ಹಾಸ್ಟೆಲ್ನಿಂದ ಹೊರಗೆ ಸಿಟಿಯಲ್ಲಿ ಕನ್ನಡದಲ್ಲೇ ಮಾತಾಡಿ ಆಮೇಲೆ ಹಾಸ್ಟೆಲ್ನಿಂದ ಹೊರಗೆ ಸಿಟಿಯಲ್ಲಿ ಕನ್ನಡದಲ್ಲೇ ಮಾತಾಡಿ ಜೊತೆಗೆ ಕನ್ನಡ ಮಾತನಾಡುವವರ ಸ್ನೇಹ ಮಾಡ್ಕೊಳ್ಳಿ ಕನ್ನಡ ಮಾತಾಡುವವರ ಸ್ನೇಹ ಮಾಡ್ಕೊಳ್ಳಿ ಅವರೆಲ್ಲ ನಾವು ಮಾತಾಡೋದನ್ ಕೇಳಿ ನಗ್ತಾರ್ ಸರ್ ಅವರೆಲ್ಲ ನಾವು ಮಾತಾಡೋದನ್ ಕೇಳಿ ನಗ್ತಾರ್ ಸರ್ ನಗುವರ್ ನಗಲಿ ನಗುವವರು ನಗಲಿ ಅವ್ರ ಜೊತೆ ಸೇರಿಕೊಂಡು ನೀವೂ ನಕ್ಬಿಡಿ ಅವ್ರ ಜೊತೆ ಸೇರಿಕೊಂಡು ನೀವೂ ನಕ್ಬಿಡಿ ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡಿ ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೋಬೇಡಿ ಆದರೆ ಕನ್ನಡ ಮಾತನಾಡೋರ ಸ್ನೇಹ ಮಾತ್ರ ಬಿಡಬೇಡಿ ಆದ್ರೆ ಕನ್ನಡ ಮಾತನಾಡುವ ಸ್ನೇಹ ಮಾತ್ರ ಬಿಡಬೇಡಿ ಜನಗಳ ಜೊತೆ ಮಾತನಾಡದೆ ನೀವು ಕನ್ನಡ ಕಲಿಯೋಕ್ ಆಗಲ್ಲ ಜನಗಳ ಜೊತೆ ಮಾತನಾಡದೆ ನೀವು ಕನ್ನಡ ಕಲಿಯೋಕ್ ಆಗಲ್ಲ ಇಲ್ಲಿ ಕನ್ನಡ ಕಲಿಯೋಕ್ ಬಂದಿರೋರೆಲ್ಲ ಹಾಗೆ ಅಂದ್ಕೊಳ್ತಾರೆ ಸರ್ ಇಲ್ಲಿ ಕನ್ನಡ ಕಲಿಯೋಕ್ ಬಂದಿರೋರೆಲ್ಲ ಹಾಗೆ ಅಂದ್ಕೊಳ್ತಾರೆ ಸರ್ ಕನ್ನಡದಲ್ಲಿ ನಡೆಯುವವನು ಎಡವುತಾನೆ ಅಂತ ಗಾದೆ ಇದೆ ಕನ್ನಡದಲ್ಲಿ ನಡೆಯುವವನು ಎಡವು ಅಂತ ಗಾದೆ ಇದೆ ಅದು ನೆನಪಿರಲಿ ಅದು ನೆನಪಿರಲಿ ನೀವು ಭಾಷೆ ಕಲಿಯುವವರು ನೀವು ಭಾಷೆ ಕಲಿಯುವವರು ನೀವು ತಪ್ಪು ಮಾಡೇ ಮಾಡ್ತೀರಿ ನೀವು ತಪ್ಪು ಮಾಡೇ ಮಾಡ್ತೀರಿ ಹಿಂದೆ ಇಲ್ಲಿ ಭಾಷೆ ಕಲಿತಾ ಇದ್ದವರು ಹೀಗೆ ಹೇಳ್ತಾ ಇದ್ರು ಹಿಂದೆ ಇಲ್ಲಿ ಭಾಷೆ ಕಲಿತಾ ಇದ್ದವರು ಹೀಗೆ ಹೇಳ್ತಾ ಇದ್ರು ಆದ್ರೆ ಕ್ರಮೇಣ ಎಲ್ಲ ಸರಿಹೋಯ್ತು ಆದ್ರೆ ಕ್ರಮೇಣ ಎಲ್ಲ ಸರಿ ಹೋಯ್ತು ಕಡೆಗೆ ಅವ್ರ್ ಚೆನ್ನಾಗಿ ಮಾತಾಡೋದನ್ ಕಲ್ತ್ರು ಕಡೆಗೆ ಅವ್ರು ಚೆನ್ನಾಗಿ ಮಾತಾಡೋದನ್ ಕಲ್ತ್ರು ಆಗ್ಲಿ ಸರ್ ಆಗ್ಲಿ ಸರ್ ನಗನಗ್ ತಾನೆ ಅವ್ರ ಜೊತೆಗಿದ್ದಕೊಂಡ್ ಕನ್ನಡ ಕಲಿತೀವಿ ನಗನಗ್ತಾನೆ ಕಲಿತಿವಿ. ಜೊತೆಗಿದ್ದ ನೀವ್ ಹಾಗೆ ಇರ್ಬೇಕು ಹೌದು ನೀವ್ ಹಾಗೆ ಇರ್ಬೇಕು ನಿಮ್ ಮುಂದೆ ನಕ್ಕವರು ನಗುವವರು ನಿಮ್ ಹಿಂದೆ ನಗಲ್ಲ ಮುಂದೆ ನಕ್ಕವ್ರು ನಗುವವರು ನಿಮ್ ಹಿಂದೆ ನಗಲ್ಲ ನಾನು ನಿಮ್ಮ ಹಾಗೇನೆ ಅಂದ್ಕೊಂಡಿದ್ದೆ ನಾನು ನಿಮ್ಮ ಹಾಗೇನೆ ಅಂದ್ಕೊಂಡಿದ್ದೆ ಆದ್ರೂ ಕಡಕಡೆ ಚೆನ್ನಾಗಿ ತಮಿಳ್ ಮಾತಾಡೋದನ್ ಕಲ್ತೆ. ಆದ್ರೂ ಕಡಕಡೆಗೆ ಚೆನ್ನಾಗಿ ತಮಿಳ್ ಮಾತಾಡೋದನ್ ಕಲಿತೆ ನಿಮಗ್ ತಮಿಳ್ ಬರುತ್ತಾ ಸರ್ ನಿಮಗ್ ತಮಿಳ್ ಬರುತ್ತಾ ಸಾರ್ ಹೌದು ನಾನು ಮಾತಾಡೋದನ್ನ ಕೇಳಿ ಮಾತ್ ಮಾತುಗೂ ನಗ್ತಾ ಇದ್ದೋನು ನನ್ನ ರೂಮೇಟ್ ಮನೋಹರ್ ಹೌದು ನಾನು ಮಾತಾಡೋದನ್ ಕೇಳಿ ಮಾತ್ ಮಾತುಗೂ ನಗ್ತಾ ಇದ್ದೋನು ನನ್ನ ರೂಮೇಟ್ ಮನೋಹರ್ ಅವ್ರ ಜೊತೆ ಸೇರ್ಕೊಂಡು ನಕ್ಕಿದ್ದವ್ರಲ್ಲಿ ನಾನೂ ಒಬ್ಬ ಅವ್ರ ಜೊತೆ ಸೇರಿಕೊಂಡು ನಕ್ಕಿದ್ದವ್ರಲ್ಲಿ ನಾನೂ ಒಬ್ಬ ಆದರೆ ನಾನು ಅಷ್ಟಕ್ಕೆ ಬಿಡ್ಲಿಲ್ಲ ಆದರೆ ನಾನು ಅಷ್ಟಕ್ಕೆ ಬಿಡ್ಲಿಲ್ಲ ನಿಧ ಅನಕ್ಕೆ ಮಾತಾಡೋದು ಕಲಿತೆ ನಿಧ ಆನಕ್ಕೆ ಮಾತಾಡೋದು ತಮಿಳ್ ಕೇಳಿ ನಗುವರಲ್ಲಿ ನನ್ನ ಹೆಂಡ್ತೀಯೂ ಒಬ್ಳು ಈಗ್ಲು ನನ್ ತಮಿಳ್ ಕೇಳಿ ನಗೋರಲ್ಲಿ ನಾನು ಹೆಂಡ್ತೀ ಒಬ್ಲು ತಪ್ಪ ಮಾಡ್ದೆ ಯಾರು ಭಾಷೆ ಕಲಿಯೋದಿಲ್ಲ ಸರ್ ತಪ್ಪ ಮಾಡ್ದೆ ಯಾರು ಭಾಷೆ ಕಲಿಯೋದಿಲ್ಲ ಸರ್ ನಾವು ತಪ್ಪನ್ ಸರಿ ಮಾಡ್ಕೊಳ್ತೀವಿ ನಾವು ತಪ್ಪನ್ ಸರಿ ಮಾಡ್ಕೊಳ್ತೀವಿ ಕ್ಲಾಸ್ ತಗೋತೀರಾ ಸರ್ ಆಗ್ಲಿ ಸಾಯಂಕಾಲ ಐದು ಗಂಟೆ ಮೇಲೆ ವಾರಕ್ಕೆ ಮೂರು ದಿನ ಬನ್ನಿ ಆಗ್ಲಿ ಸಾಯಂಕಾಲ 5 ಗಂಟೆ ಮೇಲೆ ವಾರಕ್ ಮೂರ್ ದಿನ ಬನ್ನಿ ನಿಮ್ ಹಾಸ್ಟೆಲ್ ನಲ್ಲಿ ಕನ್ನಡ ಕಲಿತಾ ಇರೋರು ಎಷ್ಟ್ ಜನ ಇದೀರಿ ನಿಮ್ ಹಾಸ್ಟೆಲ್ ಕನ್ನಡ ಕಲಿತಾ ಇರೋರು ಎಷ್ಟ್ ಜನ ಇದ್ದೀರಿ ಕನ್ನಡ ಕಲಿತಾ ಇರೋರು ಹದಿನೈದು ಜನ ಇದೀವಿ ಸರ್ ಕನ್ನಡ ಕಲಿತಾ ಇರೋರು ಹದಿನೈದು ಜನ ಇದ್ದೀವಿ ಸರ್ ಅವರಲ್ಲಿ ಸ್ಪೆಷಲ್ ಕ್ಲಾಸಿಗೆ ಬರುವವರು ಯಾರು ಯಾರ ಅಂತ ನನಗೆ ಕೇಳ್ ತಿಳಿಸಿ ಅವರಲ್ಲಿ ಸ್ಪೆಷಲ್ ಕ್ಲಾಸಿಗೆ ಬರುವವರು ಯಾರ್ಯಾರು ಅಂತ ನನಗೆ ಕೇಳ್ ತಿಳಿಸಿ ಅಷ್ಟರಲ್ಲಿ ನಾನು ಪ್ರಿನ್ಸಿಪಾಲ್ರ ಕೇಳಿರ್ತೀನಿ ಅಷ್ಟ್ರಲಿ ನಾನು ಪ್ರಿನ್ಸಿಪಾಲ್ರ ಕೇಳಿರ್ತೀನಿ ಆಗ್ಲಿ ಸರ್ ನಾಳೆ ಹೇಳ್ತೀವಿ ನೋಡಿ ನೀವೇನು ಹೆದರ್ಕೋಬೇಡಿ ನೋಡಿ ನೀವೇನು ಹೆದರ್ಕೋಬೇಡಿ ಸಂಕೋಚ ಬಿಡಿ ಸಂಕೋಚ ಬಿಡಿ ಮೊದಮೊದಲು ನೀವೆಲ್ಲ ತಪ್ಪು ಮಾಡುವವರೇ ಮೊದಮೊದಲು ನೀವೆಲ್ಲ ತಪ್ಪು ಮಾಡುವವ್ರೆ ಅದಕ್ಕೆ ರೆಡಿಯಾಗಿರಿ ಅದಕ್ಕೆ ರೆಡಿಯಾಗಿರಿ ಜೊತೆಗೆ ನೀವೆಲ್ಲ ಹೈಸ್ಕೂಲ್ ಮೇಷ್ರು ಅಂತ ಬಿಗಿಯಾಗಿರ್ಬೇಡಿ ಜೊತೆಗೆ ನೀವೆಲ್ಲ ಹೈಸ್ಕೂಲ್ ಮೇಷ್ರು ಅಂತ ಬಿಗಿಯಾಗಿರ್ಬೇಡಿ ನಿಮ್ಮ ನೋಡಿ ನಕ್ಕವ್ರೆ ನಿಮ್ಮ ಕಲಿಕೆ ನೋಡಿ ಹೊಗಳ್ತಾರೆ ನಿಮ್ಮ ನೋಡಿ ನಕ್ಕವ್ರೆ ನಿಮ್ಮ ಕಲಿಕೆ ನೋಡಿ ಹೋಗಳ್ತಾರೆ.. ಸರಿ ಸರ್ ಹೊಗಳ ಮುಂದಿನ ವಾರದಿಂದ ನಾವು ಪಾಠಕ್ಕೆ ಬರ್ತೀವಿ ಅವನು ಬಟ್ಟೆ ಒಗೆಯುವವನು ಅವಳು ಅವಳು ಬಟ್ಟೆ ಒಗೆಯುವಳು ಅವನು ಹಾಸ್ಟೆಲಿಗೆ ಹಾಲು ಹಾಕುವವರು ನೀನು ನನ್ನ ಜೊತೆ ಬರುವವನಾ ನೀವು ನೀವು ನನ್ನ ಜತೆ ಬರುವವರ ಕಾಂಬಿನೇಟರಿ ಡ್ರಿಲ್ ಮಾಡಲ್ ಅವನು ಬಟ್ಟೆ ಹೊಲಿಯುತ್ತಾನೆ ಅವನು ದರ್ಜಿ ಬಟ್ಟೆ ಹೊಲಿಯುವವನು ದರ್ಜಿ ನೌ ಕಂಬೈನ್ ಅವರು ಪಾಠ ಮಾಡುತ್ತಾರೆ ಅವರು ಅಧ್ಯಾಪಕರು ಪಾಠ ಮಾಡುವವರು ಅಧ್ಯಾಪಕರು ಅವನು ಚಪ್ಪಲಿ ಹೊಲಿಯುತ್ತಾನೆ ಅವನು ಚಮ್ಮಾರ ಚಪ್ಪಲಿ ಹೊಲೆಯುವವನು ಚಮ್ಮಾರ ಅವನು ಚಿನ್ನದ ಕೆಲಸ ಮಾಡುತ್ತಾನೆ ಅವನು ಅಕ್ಕಸಾಲೆ ಚಿನ್ನದ ಕೆಲಸ ಮಾಡುವವನು ಅಕ್ಕಸಾಲೆ ಅವರು ಮಡಕೆ ಮಾಡುತ್ತಾರೆ ಮಡಕೆ ಮಾಡುವವರು ಕುಂಬಾರರು ಅವಳು ಪದ್ಯ ಬರೆಯುತ್ತಾಳೆ ಅವಳು ಕವಿಯಿತ್ರಿ ಪದ್ಯ ಬರೆಯುವವಳು ಕವಿಯಿತ್ರಿ ಅವರು ಬೇಸಾಯ ಮಾಡುತ್ತಾರೆ ಅವರು ವ್ಯವಸಾಯಗಾರರು ಕಬ್ಬಿಣದ ಕೆಲಸ ಮಾಡುತ್ತಾನೆ ಅವನು ಕಮ್ಮಾರ ಕಬ್ಬಿಣದ ಕೆಲಸ ಮಾಡುವವನು ಕಮ್ಮಾರ ಅವನು ಬಟ್ಟೆ ಒಗೆಯುತ್ತಾನೆ ಅವನು ಅಗಸುವವನು ಮಾಡುತ್ತಾನೆ ಅವನು ಬಡಗಿ ಮರದ ಕೆಲಸ ಮಾಡುವವನು ಬಡಗಿ ಅವನು ಬಟ್ಟೆ ನೇಯುತ್ತಾನೆ ಅವನು ನೇಕಾರ ಬಟ್ಟೆ ನೇಯುವವನು ನೇಕಾರ